ಈ ತಮೋಗುಣ ವೃದ್ಧಿ ಆಗೋದಿಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಏನು ಅಂದರೆ ಈ ಪದ್ಯದಲ್ಲಿ ಹೇಳ್ತಾರೆ ಕಾಮ ಲೋಭ ಕ್ರೋಧ ಮದ ಹಿಂಸಾ ಆಮಯ ಅನೃತ ದಂಬ ಕಪಟ ತ್ರಿಧಾಮನವತಾರಗಳ ಭೇದವ ಪೂರ್ಣ ಸುಖ ಬದ್ಧ ಆಮಿಷ ನಿವೇದಿತ ತಾಮಸ ಅನ್ನೋನುಂಬ ತಾಮಸ ಶ್ರೀಮದಾಂಧರ ಸಂಘದಿಂದಲೇ ಕಾಮ ಅಂದರೆ ವಿಷಯಾಸಕ್ತಿ ತುಚ್ಛ ವಿಷಯಗಳಲ್ಲಿ ಕಾಮ ಸದ್ವಿಷಯಗಳಲ್ಲಿ ಕಾಮ ಬಂದರೆ ಅದು ಅನ್ನ ತಮಸೆಗೆ ಸಾಧನೆ ಆಗೋಲ್ಲ ಮೋಕ್ಷಕ್ಕೆ ದಾರಿಯಾಗತ್ತೆ ಕಾಮ ಅಂದರೆ ಇಲ್ಲಿ ವಿಷಯಾಸಕ್ತಿ ತುಚ್ಚ ವಿಷಯಗಳಲ್ಲಿ ಅದರಿಂದ ಲೋಭ ಕ್ರೋಧ ಮದ ಹಿಂಸೆ ಇವೆಲ್ಲವೂ ಕೂಡ ಹುಟ್ಟುವಂಥದ್ದು ಆಮಯ ಅಂದರೆ ರೋಗ ಅನೃತ ಅಂದರೆ ಸುಳ್ಳು ಡಂಬ ಅಂದರೆ ಡಂಬಾಚಾರ ಕಪಟ ವಂಚನೆ ಎಲ್ಲ ದುರ್ಗುಣಗಳು ತಮೋಗುಣ ಅಭಿವೃದ್ಧಿ ಆಗುವಂಥದ್ದು ಇವೆಲ್ಲಕ್ಕೂ ಅಭಿಮಾನಿ ದೇವತೆ ಅಂದರೆ ಕಲಿ ಅಪಭ್ರಷ್ಟ ಅಂತ ಒಂದು ಕಲಿಯೋದು ದೈತ್ಯ ದೇವನ ಹೆಸರಿನಿಂದಲೇ ಕರೆಸ್ಕೊತಾನೆ ತ್ರಿಧಾಮನ ಅವತಾರಗಳ ಭೇದ ಅಪೂರ್ಣ ಸುಖ ಬದ್ದ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಮೂರು ಲೋಕಗಳು ಒಡೆಯನಾಗಿರ್ತಕ್ಕಂಥ ತ್ರಿಧಾಮ ಅಂತ ಹೆಸರಿನಿಂದ ವಾಚ್ಯನಾದ ಭಗವಂತನ ಅವತಾರಗಳಲ್ಲಿ ಭೇದ ಇದೆ ಪೂರ್ಣ ಸುಖ ಇಲ್ಲ ಅಪೂರ್ಣ ಸುಖ ತ್ರಿಗುಣಗಳಿಂದ ಬದ್ಧ ಅಂತ ಈ ರೀತಿಯಾಗಿ ಎಲ್ಲ ಚಿಂತನೆಯನ್ನು ಮಾಡೋರು ಕೂಡ ತಾಮಸರು ಆಮಿಷ ನಿವೇದಿತ ಅಭೋಜ್ಯ ಅತಿ ತಾಮಸ ಅನ್ನೋನುಂಬ ತಾಮಸ ಆಮಿಷ ಅಂದರೆ ಮಾಂಸ ಅನಿವೇದಿತ ಭಗವಂತನಿಗೆ ಸಮರ್ಪಣೆ ಆಗದೇ ಇರ್ತಕ್ಕಂಥದ್ದು ಅಬೋಜ್ಯ ಶಾಸ್ತ್ರದಲ್ಲಿ ನಿಷಿದ್ಧ ಅಂತ ತಿಳಿಸಿರುವಂಥದ್ದು ಅತಿತಾಮಸ ಅನ್ನವನ್ನು ಉಣ್ಣೋರು ಇವರೆಲ್ಲರೂ ಕೂಡ ತಾಮಸ ಪ್ರವೃತ್ತಿಯವರು ತಾಮಸ ಅನ್ನ ತಾಮಸರ ಒಡನಾಟವನ್ನು ಮಾಡೋದು ತಾಮಸ ಸ್ವಭಾವಗಳಿಂದ ಕೂಡಿರೋದು ಇವುಗಳಿಂದ ತಮೋಗುಣ ಅನ್ನೋದು ಅಭಿವೃದ್ಧಿ ಆಗತ್ತೆ ಅದೇ ರೀತಿಯಾಗಿ ಶ್ರೀಮಧಾಂಧರ ಸಂಘದಿಂದಲೇ ತಮವೇ ವರ್ಧಿಪುದು ಸಂಪತ್ತಿನ ಮದದಿಂದ ಕೊಬ್ಬಿದವರಂತ ಸಂಗವನ್ನ ಮಾಡಿದರೆ ತಮೋ ಇನ್ನು ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗತ್ತೆ ದುರ್ಜರರಿಗೆ ದುರ್ಜನರ ಸಹವಾಸ ದೊರೆತಾಗ ಅವರ ಬಾಯಿಯಿಂದ ನರಕಾದಿ ಅನರ್ಥಕಾರಿಯಾಗಿರ್ತಕ್ಕಂಥ ಕೆಟ್ಟ ಉಪದೇಶವೇ ಕೇಳಿ ಬರುತ್ತೆ ವಿಷಯ ಸದಾ ಸುಖಕಾರಿ ಅಂತಲೇ ಅವರಿಗೆ ಭಾವನೆ ಬರತ್ತೆ ಹೊರತು ಸಜ್ಜನರ ಸಂಘ ಇಲ್ಲದೆ ಇರೋ ಪ್ರಯುಕ್ತ ವಿಷಯ ಪದಾರ್ಥದ ದೋಷ ಅವರಿಗೆ ಯಾವತ್ತೂ ತಿಳಿಯೋದೇ ಇಲ್ಲ ಹೀಗಾಗಿ ಅವನೇನು ಮಾಡ್ತಾನೆ ಸದಾ ಅದನ್ನು ಸುಖಕರ ಅಂತಲೇ ತಾನು ತಿಳ್ಕೊತಾನೆ ಅದರಲ್ಲೇ ತೀವ್ರ ಆಸಕ್ತಿಯನ್ನು ಹೊಂದುತ್ತಾನೆ ಅಧರ್ಮ ಅಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಕಲಿಯ ಅವನಲ್ಲಿ ಉಂಟಾಗತ್ತೆ ಅವನಿಗೆ ಹಿತೋಪದ ಮಾಡಲಿಕ್ಕೆ ಯಾರಾರು ಬಂದರೆ ಆ ಸಜ್ಜನರ ಮೇಲೆ ಕ್ರೋಧ ನಿಷ್ಕಾರಣವಾಗಿ ಬರುತ್ತೆ ಉದಾಹರಣೆಗೆ ಪಾಂಡವರ ಮೇಲೆ ದುರ್ಯೋಧನಿಗೆ ಉಂಟಾಗಿರ್ತಕ್ಕಂಥ ಕೋಪ ಇದೇ ರೀತಿಯಾಗಿದ್ದು ಇದರ ಪರಿಣಾಮ ತಮಸ್ಸು ಪ್ರಾಪ್ತಿ ತಮಸ್ಸಿನಲ್ಲಿ ಬಿದ್ದ ಅಂದರೆ ಅವನಿಗೆ ಅಷ್ಟರವರೆಗೆ ಅವನ ಸ್ವರೂಪ ಇಂದ್ರಿಯಗಳಲ್ಲಿರ್ತಕ್ಕಂಥ ವಿಷಯ ಸುಖಾನುಭವ ಶಕ್ತಿ ಕೂಡಲೇ ನಾಶ ಆಗಿ ಹೋಗುತ್ತೆ ಸಾತ್ವಿಕ ಜೀವರ ಸ್ವರೂಪ ಇಂದ್ರಿಯಗಳಲ್ಲಿ ದುಷ್ಕರ್ಮ ಜನ್ಯ ಸಾಂಸಾರಿಕ ದುಃಖವನ್ನು ಅನುಭವಿಸುವಂಥ ಶಕ್ತಿ ಸ್ವಾಭಾವಿಕವಾಗಿ ಇರೋದಿಲ್ಲ ಅದು ಹಸುರಾವೇಶ ನಿಮಿತ್ತ ಔಪಾದಿಕವಾಗಿ ಬಂದಿರತ್ತೆ ಅದೇ ತಾಮಸ ಜೀವನ ಸ್ವರೂಪೇಂದ್ರಿಯಗಳಲ್ಲಿ ಜನ್ಯ ಸಂಸಾರಿಕ ಸುಖವನ್ನು ಅನುಭವಿಸುವ ಶಕ್ತಿಯೂ ಕೂಡ ಅಲ್ಲಿ ಯಾವ ದೇವತೆಗಳ ಅವೇಶ ಈ ಥರ ಏನೋ ಇದ್ದಾಗ ಮಾತ್ರ ಔಪಾದಿಕವಾಗಿ ಬಂದಿರುತ್ತೆ ಅಂದರೆ ಉಪಾದಿ ನಿಮಿತ್ತ ಉಚ್ಚತ್ವ ನೀಚತ್ವ ಅಂದರೆ ಬಾಹ್ಯ ಮನಸ್ಸಿನ ಮೇಲೆ ಅಭಿಮಾನ ಉಪಾದಿನಿಮಿತ್ತ ಇವು ಸ್ವರೂಪೇಂದ್ರಿಯಗಳಲ್ಲಿ ಉಂಟಾಗುತ್ತೆ ತಮಸ್ಸಿನಲ್ಲೂ ಮೋಕ್ಷದಲ್ಲೂ ಲಿಂಗಭಂಗ ಆಗೋದ್ರಿಂದ ಬಾಹ್ಯ ಮನಸಿನ ಮೇಲೆ ಅಭಿಮಾನ ಹೊರಟು ಹೋಗೋದ್ರಿಂದ ಅದರ ಔಪಾದಿಕವಾಗಿ ಸ್ವರೂಪ ಶರೀರದಲ್ಲಿ ಭಿನ್ನ ಅಭಿನ್ನವಾಗಿ ಮೂಡಿಬಂದಿರತಕ್ಕಂಥ ಈ ಉಚ್ಚತ್ವ ನೀಚತ್ವಗಳು ಉಪಾಧಿ ನಾಶದಿಂದ ನಾಶ ಆಗತ್ತೆ ಇದು ಸ್ವಾಭಾವಿಕ ಹೀಗೆ ಸಾತ್ವಿಕರಿಗೆ ಮೋಕ್ಷದಲ್ಲಿ ವಿಷಯ ದುಃಖಾನುಭವ ಶಕ್ತಿ ರೂಪವಾಗಿರ್ತಕ್ಕಂಥ ನೀಚತ್ವ ಅನ್ನೋದಿರೋದಿಲ್ಲ ತಾಮಸರಿಗೆ ಅದೇ ರೀತಿಯಾಗಿ ತಮಸ್ಸಿನಲ್ಲಿ ಈ ವಿಷಯ ಸುಖಾನುಭವ ಶಕ್ತಿ ರೂಪವಾಗಿರ್ತಕ್ಕಂಥ ಉಚ್ಚತ್ವ ಅಂದರೆ ಸುಖ ಅನುಭವಿಸುವಂಥ ಶಕ್ತಿಯೇ ಇರೋದಿಲ್ಲ ಹೀಗೆ ತಮಸ್ಸಿನಲ್ಲಿ ಸರ್ವಾತ್ಮನ ಸುಖ ನಾಶ ಆಗೋದ್ರಿಂದ ದುಃಖ ಅನ್ನೋದು ವಿಶೇಷವಾಗಿ ಹೆಚ್ಚತ್ತೆ ಮೋಕ್ಷದಲ್ಲಿ ಸರ್ವಾತ್ಮನ ದುಃಖ ನಾಶ ಆಗೋದ್ರಿಂದ ಸುಖವೇ ವಿಶೇಷವಾಗಿ ಅಭಿವ್ಯಕ್ತಿಯಾಗತ್ತೆ ಅಂತ ತಿಳಿಸ್ತಾರೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೂರು ವಿಧ ಆಹಾರವನ್ನು ತಿಳಿಸ್ತಾನೆ ಸಾತ್ವಿಕ ಆಹಾರ ರಾಜಸ ಆಹಾರ ಮತ್ತು ತಾಮಸ ಆಹಾರ ಸಾತ್ವಿಕ ಆಹಾರ ಅಂದರೆ ಸತ್ವಂ ಸಾಧುಭಾವ ಅಂತ ವೃದ್ಧಮ್ ಪಶ್ಚಾನ್ ಮನೋಹಾರಿ ಪ್ರಿಯಂ ಸುಖ ಅಂತೂ ದೀರ್ಘಂ ಸುಖಂ ಈ ರೀತಿಯಾಗಿ ಇರಬೇಕು ಸುರುಚಿ ಒಳ್ಳೆ ರುಚಿಕಟ್ಟಾಗಿರಬೇಕು ರುಚಿರ ಅಂದರೆ ಮನೋಹರವಾಗಿ ಇರಬೇಕು ಸುಗಂಧ ಅಂದರೆ ಸುವಾಸನಾಯುಕ್ತವಾಗಿ ಇರಬೇಕು ಶುಚಿ ಅಂದರೆ ಶುದ್ಧವಾಗಿ ಇರಬೇಕು ವಿಹಿತವಾಗಿರಬೇಕು ನಿಷಿದ್ಧ ಇದ್ದಿರಬಾರ್ದು ಈ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿದ್ರೆ ಫಲ ಏನು ಅಂದರೆ ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾಹ ಹೃದಯ ಆಹಾರ ಸಾತ್ವಿಕ ಪ್ರಿಯ ಈ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಮಾಡ ಸೇವನೆ ಮಾಡಿದರೆ ಅದು ಭಗವಂತನಿಗೆ ನಿವೇದನ ಮಾಡಿ ಸೇವನೆ ಮಾಡಿದರೆ ಆ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗಿ ಪ್ರವೃತ್ತಿಗೆ ಕಾರಣ ಆಗತ್ತೆ ರಾಜಸರ ಆಹಾರ ಕಟು ಆಮ್ಲ ಲವಣ ಅತಿ ಉಷ್ಣ ಅತೀತೀಕ್ಷ್ಣ ಈ ರೀತಿಯಾಗಿ ಇರುವಂಥದ್ದು ಅತಿಯಾದ ಖಾರ ಅತಿಯಾದ ಹುಳಿ ಅತೀ ಉಪ್ಪು ಅತೀ ತೀಕ್ಷ್ಣ ಅಥವಾ ಅತೀ ಒಣಗಿ ಹೋಗಿರೋದು ಇದೆಲ್ಲ ರಾಜಸರು ಸೇವನ ಮಾಡ್ತಕ್ಕಂಥ ಆಹಾರ ತಾಮಸರ ಆಹಾರ ಹೇಗಿರುತ್ತೆ ಅಂದರೆ ಪಾಕ ಆದ ನಂತರ ಒಂದು ಯಾಮ ಕಳೆದ ಹೋಗಿರುತ್ತೆ ಮೊದಲಿನ ಸವಿಯನ್ನು ರುಚಿಯನ್ನು ಕಳ್ಕೊಂಡಿರುವಂಥದ್ದು ದುರ್ಗಂಧವನ್ನು ಹೊಂದಿರುವಂಥದ್ದು ಹಳಸಿರುವುದು ಅನ್ನವು ಉಚ್ಚಿಷ್ಟ ಅಂದರೆ ಉಂಡು ಅಶುಚಿ ಅಶುಚಿಯಾಗಿದ್ದು ಆದ್ದರಿಂದ ಇದು ತಾಮಸ ಆಹಾರ ಅಂತ ಈ ತಾಮಸ ಆಹಾರವನ್ನು ಸೇವನೆ ಮಾಡಿದ್ರೆ ಅದು ತಮೋಗುಣ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಯಾಕೆಂದರೆ ತಿಂದು ಅನ್ನೋ ಮನಸ್ಸಿಗೆ ಉಪಾದಾನ ಕಾರಣ ಆಗುತ್ತೆ ಸೂಕ್ಷ್ಮ ಭಾಗ ಮಧ್ಯಭಾಗ ದೇಹಕ್ಕೆ ಪುಷ್ಟಿಯನ್ನು ಕೊಡುತ್ತೆ ರಕ್ತ ಮಾಂಸ ಇತ್ಯಾದಿ ಅಭಿವೃದ್ಧಿಗೆ ಸ್ಥೂಲ ಭಾಗ ಮಲಮೂತ್ರಾದಿಗಳ ಮೂಲಕ ವಿಸರ್ಜನಿಸಲ್ಪಡತ್ತೆ ಆದ್ದರಿಂದ ಆ ಸೂಕ್ಷ್ಮ ಮನಸ್ಸಿಗೆ ಕಾರಣ ಆಗೋದ್ರಿಂದ ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕು ಆದರೆ ತಾಮಸರಿಗೆ ಸಾತ್ವಿಕ ಆಹಾರದ ಬಗ್ಗೆ ಅಪೇಕ್ಷೆ ಬರೋದೇ ಇಲ್ಲ ಅವರಿಗೆ ತಾಮಸ ಆಹಾರವೇ ಇಷ್ಟ ಆಗತ್ತೆ ತಮೋಯೋಗ್ಯ ಜೀವರು ಸದಾ ವಿಷಯಭೋಗಗಳು ಅಂತ ಇದೇ ರೀತಿಯಾಗಿ ಕಾಮಾಸಕ್ತರಾಗಿರ್ತಾರೆ ಅವರ ವಿಷಯ ಅಭಿಲಾಷೆ ಅನ್ನೋದು ಸದ್ವಿಷಯಗಳಲ್ಲಿ ಇರೋದೇ ಇಲ್ಲ ದುಷ್ಟ ವಿಷಯಗಳಲ್ಲೇ ಕಾಮನೆ ಅಪೇಕ್ಷೆ ಅನ್ನೋದಿರುತ್ತೆ ತನ್ನಲ್ಲಿರ್ತಕ್ಕಂಥ ದ್ರವ್ಯವನ್ನು ಸತ್ಕರ್ಮಗಳಿಗೆ ವಿನಿಯೋಗ ಮಾಡುವಂತ ಪ್ರವೃತ್ತಿಯೇ ಇರಲ್ಲ ಇದೇ ಲೋಭ ಆದ್ದರಿಂದ ತಾನು ಅದರಿಂದ ಸುಖಪಡಲ್ಲ ಎಷ್ಟಿದ್ದರೂ ಮತ್ತಷ್ಟು ಬೇಕು ಅನ್ನೋ ಇದು ಲೋಭಿಗಳ ಲಕ್ಷಣ ಅದೇ ರೀತಿಯ ಕ್ರೋಧ ಅಂದರೆ ವಿಷ್ಣು ಮತ್ತು ವಿಷ್ಣು ಭಕ್ತರಲ್ಲಿ ದುಷ್ಟರು ತೋರಿಸುವಂಥ ಸಿಟ್ಟು ಅವರು ಮಾಡತಕ್ಕಂಥ ಕುತರ್ಕವನ್ನು ಖಂಡನೆ ಮಾಡುವವರಲ್ಲಿ ಕ್ರೋಧವನ್ನು ಪ್ರದರ್ಶನ ಮಾಡ್ತಾರೆ ತಾಮಸರು ಅಷ್ಟಮದಗಳಿಂದ ಯುಕ್ತರಾಗಿರ್ತಾರೆ ನಾನೇ ಹೆಚ್ಚುವಂಥ ದುರಹಂಕಾರದಿಂದ ಮನೋನ್ಮತರಾಗಿರ್ತಾರೆ ಇದು ತಾಮಸರ ಲಕ್ಷಣ ಅದೇ ರೀತಿಯಾಗಿ ಸಾಧು ಸಜ್ಜನರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಹಿಂಸೆ ಸಾಧನಕ್ಕೆ ಪ್ರತಿಬಂಧಕಗಳನ್ನು ಉಂಟು ಮಾಡ್ತಾರೆ ಕೂಡ ತಾಮಸರ ಮುಖ್ಯ ಲಕ್ಷಣ ಸದಾ ರೋಗಪೀಡಿತವಾಗಿಯೇ ಇರ್ತಾರೆ ಸುಳ್ಳನ್ನು ಹೇಳೋದು ಜಗತ್ತನ್ನು ಮಿಥ್ಯ ಅನ್ನೋದು ಇದೆಲ್ಲ ತಾಮಸರಿಗೆ ಒಡವೆ ಇದ್ದಂತೆ ಭೂಷಣ ತನ್ನಲ್ಲಿ ಇಲ್ಲದೆ ಇರ್ತಕ್ಕಂಥ ಮಹಿಮೆಯನ್ನು ಪ್ರಕಟ ಮಾಡಲಿಕ್ಕೆ ನಾನಾ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾನೆ ಅದಕ್ಕೆ ದಂಭ ಈ ರೀತಿಯಾಗಿ ಆಡಂಬರ ಅದೇ ದಂಭ ಅಂತ ಕರೆಸ್ಕೊಳ್ಳೋದು ಕಾಪಟ್ಯಾ ವಂಚನೆ ತ್ರಿಕರ್ಣ ಶುದ್ಧಿ ಇಲ್ಲದೇ ಇರೋದು ಇದೆಲ್ಲ ತಾಮ ಸರಲಕ್ಷಣಗಳು ವೈಕುಂಠ ಶ್ವೇತದ್ವೀಪ ಅನಂತಾಸನಾನ ಮುಕ್ತಿಧಾಮಗಳೇ ಭಗವಂತರ ಮಂದಿರಗಳು ಆ ತ್ರಿವಿಕ್ರಮ ಅಥವಾ ತ್ರಿಧಾಮನಾಗಿರ್ತಕ್ಕಂಥ ಪರಮಾತ್ಮನ ನಾನಾ ಅವತಾರಗಳಲ್ಲಿ ಪರಸ್ಪರ ಭೇದ ಇದೆ ಅಂತ ಪ್ರತಿಪಾದನೆ ಮಾಡೋದು ಇದೂ ಕೂಡ ತಾಮ ಸರಲಕ್ಷಣ ಜ್ಞಾತಾಪಿ ಸ್ವಾತ್ಮನೋ ಅಲ್ಪತ್ವ ಮಹತ್ವ ಪ್ರದರ್ಶನಂ ಇದೆ ದಂಬಹ ಅಂತ ಗೀತಾ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ವಿವರಣೆಯನ್ನು ಕೊಡ್ತಾರೆ ತನ್ನಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಇದೆ ಅಂತ ಸುಳ್ಳೆ ಹೇಳಿಕೊಡು ಅದನ್ನು ಪ್ರಕಟ ಮಾಡಲಿಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋದು ಪರಮಾತ್ಮನ ಸುಖ ಅಪೂರ್ಣವಾದದ್ದು ಅಂತ ಚಿಂತನೆ ಮಾಡೋದು ಪರಿಚ್ಛಿನ್ನವಾದದ್ದು ಅಪೂರ್ಣ ಸುಖ ಪರಮಾತ್ಮನದು ಈ ರೀತಿಯಾಗಿ ಹೇಳೋದು ಜೀವರಂತೆ ಪರಮಾತ್ಮನೂ ಕೂಡ ಸುಖ ದುಃಖಾದಿಗಳಿಂದ ಬದ್ಧ ಲಿಂಗ ದೇಹದಿಂದ ಬದ್ಧ ಅಂತ ತಿಳ್ಕೊಳ್ಳೋದು ರಾಮ ಅವತಾರದಲ್ಲಿ ಸೀತಾವಿಯೋಗದಿಂದ ಶ್ರೀರಾಮಚಂದ್ರ ದುಃಖವನ್ನು ಅನುಭವಿಸಿ ನೋಡಿಲ್ವಾ ಅಂತ ಈ ರೀತಿ ದೃಷ್ಟಾಂತಗಳನ್ನು ಕೂಡ ಕೊಡೋದು ಅವತಾರ ರೂಪಗಳ ವಿಚಾರವನ್ನು ಕ್ಷುದ್ರ ದೇವತೆಗಳ ಉಪಾಸನೆಯನ್ನು ಸರ್ವೋತ್ತಮತ್ವೇನ ಮಾಡೋದು ಅವರಿಗೆ ನಿವೇದಿತವಾಗಿರುವಂತಹ ಮಾಂಸ ಮೊದಲಾಗಿರ್ತಕ್ಕಂಥ ನಿಷಿದ್ಧ ಪದಾರ್ಥಗಳ ಸೇವನೆ ಇದು ಕೂಡ ತಾಮಸರ ಲಕ್ಷಣ ಶಾಸ್ತ್ರದಲ್ಲಿ ನಿಷೇಧ ಮಾಡಿರ್ತಕ್ಕಂಥ ಆಹಾರ ವಸ್ತುಗಳನ್ನು ಭೋಜನ ಮಾಡೋದು ಪ್ರಾಪಂಚಿಕ ಸಂಪತ್ತು ವೈಭವಗಳನ್ನೇ ಶಾಶ್ವತ ಅಂತ ತಿಳ್ಕೊಳ್ಳೋದು ಪರಸ್ತ್ರೀ ನಾಸ್ತಿಕ್ಯರ ಸಹವಾಸ ವಿಷ್ಣು ಪ್ರೀತ್ಯಾರ್ಥ ಅಲ್ಲದೇ ಇರತಕ್ಕಂಥ ಕಾರ್ಯಗಳಲ್ಲಿ ಭಾಗವಹಿಸೋದು ಎಲ್ಲ ದುರ್ಗುಣಗಳು ಕೂಡ ತಮಸ್ಸಾಧನೆಗೆ ಕಾರಣ ಆಗತ್ತೆ ಅದೇ ರೀತಿಯಾಗಿ ದೈತ್ಯರ ಲಕ್ಷಣವನ್ನೆಲ್ಲ ತಿಳಿಸಿ ಅಂತಹವರ ಸಹವಾಸವೂ ಕೂಡ ತಮಸ್ಸಿಗೆ ಸಾಧನ ಅಂತ ದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ ಅದರಿಂದ ಅಂಥವರ ಸಹವಾಸವನ್ನು ಯಾವತ್ತೂ ಮಾಡಬಾರದು